ಅಗ್ನಿಯಿಂದ ವಿಶ್ವಕ್ಸೇನರವರೆಗಿನ ದೇವತಾ ಸ್ತೋತ್ರವನ್ನು ಮಾಡ್ತಾರೆ ಅನಲ ಭೃಗು ದಾಕ್ಷಾಯಿಣಿಯರಿಗೆ ಕನಕ ಗರ್ಭಜ ಸಪ್ತ ಋಷಿಗಳಿಗೆ ಗಣೆನಿಪ ವೈವ ಸ್ವತಮನು ಗಾದಿ ಸಂಭವಗೆ ಧನುಜ ನಿರಋತಿ ತಾರ ಪ್ರಾವಹಿ ವನಜ ಮಿತ್ರ ಮಿತ್ರರಿಗೆ ಅಶ್ವಿನಿ ಗಣಪತಿ ಧನಪ ವಿಶ್ವಕ್ಸೇನರಿಗೆ ವಂದಿಸುವ ನನ್ನ ವರತ ಇಲ್ಲಿ ದಾಕ್ಷಾಯಿಣಿ ಎನ್ನುದಕ್ಕೆ ದಕ್ಷಪುತ್ರಿ ಎನ್ನುವುದು ಮುಖ್ಯವಾಗಿರ್ತಕ್ಕಂಥ ಅರ್ಥ ಆಗಿದ್ರೂ ಕೂಡ ಅದಕ್ಕೆ ದಕ್ಷಪತ್ನಿಯಾಗಿರುವಂಥ ಪ್ರಸೂತಿದೇವಿ ಅಂತ ತಗೋಬೇಕು ವನಜ ಮಿತ್ರ ಅಂದರೆ ಕಮಲಮಿತ್ರನಾದ ಮಿತ್ರನಾಮಕ ಸೂರ್ಯ ಪ್ರಾವಹಿ ಅಂದರೆ ಪ್ರವಾಹವಾಯುವಿನ ಪತ್ನಿ ಇಲ್ಲಿ ಅಗ್ನಿ ಭೃಗು ಋಷಿಗಳು ಪ್ರಸೂತಿದೇವಿ ಹಿರಣ್ಯ ಹಿರಣ್ಯ ಗರ್ಭ ಅಥವಾ ಬ್ರಹ್ಮದೇವರ ಪುತ್ರನಾದಂತಹ ಸಪ್ತರ್ಷಿಗಳಿಗೆ ಅವರಿಗೆ ಸಮ ಎನಪ ವೈಭ ಸ್ವತಮನು ಮತ್ತು ನಮಸ್ಕಾರ ನೀರಋತಿ ತಾರ ಪ್ರಾವಹಿ ಮಿತ್ರನಾಮಕ ಸೂರ್ಯನಿಗೆ ಅಶ್ವಿನಿ ದೇವತೆಗಳಿಗೆ ಗಣಪತಿ ಕುಬೇರ ಮತ್ತು ವಿಕ್ಷ ವಿಶ್ ವಿಶ್ವಕ್ಷೇನರಿಗೆ ಒಂದು ಈಚುವೆ ನನವರತ ಸದಾ ನಮಸ್ಕಾರವನ್ನು ಮಾಡ್ತೀನಿ ಕನಕ ಗರ್ಭಜಾನಂದ್ರೆ ಹಿರಣ್ಣ ಗರ್ಭ ಬ್ರಹ್ಮದೇವರ ಪುತ್ರರಾಗಿರುವಂಥ ಮರೀಚಿ ಮೊದಲಾದ ಸಪ್ತರ್ಷಿಗಳ ಗಣನೆ ಎಣೆ ಏನೀಪ ಅಂದರೆ ಸಪ್ತರ್ಷಿಗಳಿಗೆ ಯೋಗ್ಯತೆಯಲ್ಲಿ ಸಮಾನರಿಸುವವರು ವೈವಸ್ವತಮನ ಮತ್ತು ಗಾದಿ ಸಂಭವ ಅಂದರೆ ಗಾದಿರಾಜನ ಮಗನಾಗಿರುವಂಥ ವಿಶ್ವಾಮಿತ್ರ ಋಷಿ ಇವರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತೀನಿ ಧನುಜ ಅಂದರೆ ದಾನವನಾಗಿರುವಂಥ ನಿರಋತಿ ನೈಋತ್ಯ ದಿಕ್ಕಿನ ತಾರಾ ಅಂದರೆ ಬೃಹಸ್ಪತಿ ಆಚಾರ್ಯರ ಪತ್ನಿ ತಾರಾದೇವಿ ಪ್ರಾವಹಿ ಅಂದರೆ ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ ದೇವಿ ವನಜ ಮಿತ್ರ ಅಂದರೆ ಮಿತ್ರನಾಮಕ ಸೂರ್ಯ ಇವರಿಗೆ ನಮಸ್ಕಾರ ಅಶ್ವಿನಿ ದೇವತೆಗಳು ಗಣಪತಿ ಕುಬೇರ ವಿಶ್ವಕ್ಸೇನರಿಗೆ ಮತ್ತು ಮುಂದಿನ ಪದ್ಯದಲ್ಲಿ ಹೇಳುವಂತಹ ಶೇಷ ಶೇಷಶತಸ್ಥ ದೇವತೆಗಳಿಗೆ ಅನವರತ ವಂದಿಸುವೆ ಹದಿನೈದರಿಂದ ಹದಿನೆಂಟನೇ ಕಕ್ಷೆಯವರೆಗಿನ ದೇವತೆಗಳನ್ನು ಈ ಪದ್ಯದಲ್ಲಿ ಹೇಳ್ತಾರೆ ಹದಿನೆಂಟನೇ ಕಕ್ಷೆಯಲ್ಲಿ ಮುಂದಿನ ಪದ್ಯದಲ್ಲಿ ಹೇಳುವ ಶೇಷಶತಸ್ಥರನ್ನು ಇಲ್ಲಿ ತಿಳಿಸ್ತಾರೆ ತಾರತಮ್ಯ ಗದ್ಯದ ಯಥಾವತ್ ಅನುವಾದ ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡಿರುವಂತಹ ಭೃಗು ಮಹರ್ಷಿಗಳಿಗೆ ದೇವಮುಖನಾದ ಅಗ್ನಿದೇವನಿಗೆ ದಕ್ಷಪತ್ನಿ ಪ್ರಸೂತಿಗೆ ಅನಂತಾನಂತ ನಮಸ್ಕಾರಗಳು ಗಾದಿರಾಜನ ಮಗನಾದ ವಿಶ್ವಾಮಿತ್ರ ಮಹರ್ಷಿಗೆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿರುವಂಥ ಮರೀಚಿ ಬ್ರಹ್ಮನ ಕರದಿಂದ ಹುಟ್ಟಿದ ಕ್ರತು ಬ್ರಹ್ಮನ ನೇತ್ರದಿಂದ ಹುಟ್ಟಿದ ಅತ್ರಿ ಬ್ರಹ್ಮನ ಮುಖದಿಂದ ಹುಟ್ಟಿದ ಅಂಗಿರಸ ಬ್ರಹ್ಮನ ಹೊಕ್ಕಳಿಂದ ಹುಟ್ಟಿದ ಪುಲಸ್ತ್ಯ ಬ್ರಹ್ಮನ ಕಿವಿಯಿಂದ ಹುಟ್ಟಿದ ಪುಲಹ ಬ್ರಹ್ಮನ ಪ್ರಾಣದಿಂದ ಹುಟ್ಟಿದ ವಸಿಷ್ಠ ಮಹರ್ಷಿಗಳಿಗೆ ವೈವಸ್ವತ ಮನುವಿಗೆ ಅನಂತಾನಂತ ನಮಸ್ಕಾರಗಳು ಮಿತ್ರನಾಮಕ ಸೂರ್ಯನಿಗೆ ಗುರುಪತ್ನಿಯಾದ ತಾರಾದೇವಿಗೆ ನೈಋತ್ಯ ರೀತಿನ ಆಗಿರುವಂತ ನಿರಋತಿಗೆ ಪ್ರವಾಹ ಪತ್ನಿ ಪ್ರಾವಹಿ ದೇವಿಗೆ ಅನಂತಾನಂತ ನಮಸ್ಕಾರಗಳು ದೇವಸೇನಾಧಿಪತಿ ವಿಶ್ವಕ್ಸೇನಿಗೆ ಅಶ್ವಿನಿ ದೇವತೆಗಳಿಗೆ ಗಣಪತಿಗೆ ಧನಪಾನ್ ಕರೆಸಿಕೊಳ್ಳುವಂತಹ ಕುಬೇರನಿಗೆ ಶೇಷಶತಸ್ಥರಿಗೆ ಅನಂತಾನಂತ ನಮಸ್ಕಾರಗಳು ಮುಂದಿನ ಪದ್ಯದಲ್ಲಿ ಶೇಷಶತಸ್ಥರಿಂದ ಉಷಾದೇವಿ ತನಕ ಇರುವಂತಹ ದೇವತೆಗಳನ್ನು ಸ್ತೋತ್ರ ಮಾಡ್ತಾರೆ ಉಕ್ತ ದೇವರ್ಕಳ ನುಣಿದು ಎಂಬತ್ತೈದು ಜನರುಗಳು ಮನುಗಳು ಉಚಿತ ಚಾವನ ಯಮಳರಿಗೆ ಕರ್ಮಜರನಿಸುತ್ತಿಪ್ಪ ಕಾರ್ತಿ ವೀರಾರ್ಜುನರ ಪ್ರಮುಖ ಶತಸ್ಥರಿಗೆ ಪರ್ಜನ್ಯ ಗಂಗಾ ಆದಿತ್ಯ ಯಮ ಸೋಮ ಅನಿರುದ್ಧರ ಪತ್ನಿಯರ ಪದಕೆ ಉಕ್ತ ದೇವರ್ಕಳ ನುಡಿದು ಅಂದರೆ ಹಿಂದೆ ಹೇಳಿರುವಂತಹ ಬೇರೆ ಬೇರೆ ಕಕ್ಷೆಯಲ್ಲಿ ಪರಿಗಣನೆ ಆಗಿರುವಂತಹ ದೇವತೆಗಳನ್ನು ಬಿಟ್ಟು ಎಂಬತ್ತೈದು ಜನರಿಗೂ ನಮಸ್ಕಾರ ಇವರು ಶೇಷ ಶತಸ್ಥರು ಅಂತ ಶತಸ್ಥರು ಅಂದರೆ ನೂರು ಜನ ಶೇಷ ಮೇಲಿನ ಕಕ್ಷೆಯಲ್ಲಿ ಗಣನಿಗೆ ಬರುವಂಥ ಹದಿನೈದು ಜನರನ್ನು ಬಿಟ್ಟು ಉಳಿದ ಎಂಬತ್ತೈದು ಜನ ಅಶ್ವಿನಿ ಗಣಪತಿ ಮೊದಲಾದವರ ಹದಿನೆಂಟನೇ ಕಕ್ಷೆಯಲಿಗೆ ಬರುವಂಥವರು ಏಕಾದಶ ಮನುಗಳು ಉಚಿತ್ಯ ಚಾವನ ಚವನ ಪುತ್ರರು ಎಂಬ ಕರ್ಮಜ ದೇವತೆಗಳೆಂದು ಕರೆಸುವ ಕಾರ್ತಿ ವೀರಾರ್ಜುನ ಮೊದಲಾಗಿರ್ತಕ್ಕಂಥ ನೂರು ಚಕ್ರವರ್ತಿಗಳು ಶತಸ್ಥರು ಇವರಿಗೆ ನಮಸ್ಕಾರ ಮಾಡ್ತೀನಿ ಇವರೆಲ್ಲ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಪರಿಗಣನೆ ಪರ್ಜನ್ಯ ಗಂಗಾ ಆದಿತ್ಯ ಯಮ ಸೋಮ ಅನಿರುದ್ಧರ ಪತ್ನಿಯರ ಪದಕ್ಕೆ ಮೇಘಾಭಿಮಾನಿ ಪರ್ಜನ್ಯ ಗಂಗಾ ದೇವಿ ಆದಿತ್ಯ ಅಂದರೆ ಸೂರ್ಯ ಯಮ ಚಂದ್ರ ಅನಿರುದ್ಧರ ಭಾರೆಯಾಗಿರ್ತಕ್ಕಂಥ ಉಷಾದೇವಿ ಹೀಗೆ ಸಮನ್ಯ್ಯ ಶ್ಯಾಮಲ ಉಷಾದೇವಿಯರ ಪಾದಕ್ಕೆ ನಮಸ್ಕಾರ ತಾರತಮ್ಯ ಗದ್ಯದಲ್ಲಿ ಹೇಳ್ತಾರೆ ಏಕಾದಶ ಮನುಗಳಿಗೆ ಚವನ ಪುತ್ರರಿಗೆ ಉಚಿತ್ಯ ಋಷಿಗಳಿಗೆ ಶುಕ್ರಾಚಾರ್ಯರಿಗೆ ಕಾರ್ತಿವೀರ್ಯಾರ್ಜುನ ಶಶಬಿಂದು ಮಾಂಧಾತ ಪ್ರಿಯವ್ರತ ಪರೀಕ್ಷಿತ ಅಂಬರೀಷಾದಿ ಕರ್ಮಜ ಅನಂತ ಅನಂತ ನಮಸ್ಕಾರಗಳು ವಿಷ್ಣು ಪಾದೋದ್ಭವಿಯಾಗಿರುವಂತಹ ಭಗೀರಥಿ ಅಥವಾ ಗಂಗೆ ಮೇಘಾಭಿಮಾನಿ ಪರ್ಜನ್ಯನಿಗೆ ಸೂರ್ಯಪತ್ನಿ ಸೌಮ್ಯಾದೇವಿಗೆ ಚಂದ್ರಪತ್ನಿ ರೋಹಿಣಿದೇವಿಗೆ ಯಮಪತ್ನಿ ಶ್ಯಾಮಲಾದೇವಿಗೆ ವಿರಾಟ್ ಅಭಿಮಾನಿ ಉಷಾದೇವಿ ಅನಿರುದ್ಧನ ಪತ್ನಿಗೆ ಅನಂತಾನಂತ ನಮಸ್ಕಾರಗಳು ಮುಂದಿನ ಪದ್ಯದಲ್ಲಿ ಕ ಸ್ವಹಾದೇವಿಯಿಂದ ಪುಷ್ಕರ ಕರ್ಮ ಜೊತೆ ದೇವತೆ ಪುಷ್ಕರನ ತನಕ ಸ್ತೋತ್ರವನ್ನು ಮಾಡ್ತಾರೆ ಹುತವಾಹ ಅರ್ಧಾಂಗನಿಗೆ ನಾಮಾತ್ಮಿಕ ಉಷಾಸ್ತಿಗೆ ಛಾಯಾತ್ಮಜ ಶನೈಶ್ಚರನಿಗೆ ಅನಮಿಪೆ ಬಿಡದೆ ಜೀವ ಮಾಡುವ ಕರ್ಮಗಳಿಗೆ ಅಧಿಪತಿ ನೆನಪಿ ಪುಷ್ಕರನ ಪಾದಾಂಬುಜಗಳಿಗೆ ಅಂತ ಅಗ್ನಿ ಹೆಸರು ಅವನ ಪತ್ನಿ ಅಥವಾ ಅರ್ಧಾಂಗಿನಿ ಹುತವಾಹನ ಅರ್ಧಾಂಗಿನಿಗೆ ಅಂದರೆ ಸ್ವಹಾದೇವಿಗೆ ನಮಸ್ಕಾರ ಚಂದ್ರಮ ಚಂದ್ರಮ್ಮನ ಸುತ ಬುಧಗೆ ಚಂದ್ರನ ಸುತನಾಗಿರುವಂತಹ ಬುಧನಿಗೆ ನಮಸ್ಕಾರ ನಾಮಾತ್ಮಿಕ ಅಂದರೆ ನಾಮಾಭಿಮಾನಿಯಾಗಿರುವಂತಹ ಉಷಾದೇವಿಗೆ ನಮಸ್ಕಾರ ಛಾಯಾದೇವಿಯ ಆತ್ಮಜ ಅಂದರೆ ಪುತ್ರನಾದ ಶನೈಶ್ಚರರಿಗೆ ನಮಸ್ಕಾರ ಪ್ರತಿ ದಿವಸದಲ್ಲಿ ಬಿಡದೆ ಜೀವ ಸಮೂಹವು ಮಾಡುವಂತಹ ಕರ್ಮಗಳಿಗೆ ಅಧಿಪತಿ ಪುಷ್ಕರ ಕರ್ಮಾಭಿಮಾನಿ ದೇವತೆ ಅವನ ಪಾದ ಪದ್ಮಗಳಿಗೆ ನಮಸ್ಕಾರ ತಾರತಮ್ಯ ಗದ್ಯದಲ್ಲಿ ಹೇಳ್ತಾರೆ ಅನಾಖ್ಯಾತ ದೇವತೆಗಳಿಗೆ ಅನಂತ ಅನಂತ ನಮಸ್ಕಾರ ಅಗ್ನಿಪತ್ನಿ ಸ್ವಹಾದೇವಿಗೆ ಅನಂತಾನಂತ ನಮಸ್ಕಾರ ಜಲಾಭಿಮಾನಿ ಬುಧನಿಗೆ ಅನಂತಾನಂತ ನಮಸ್ಕಾರಗಳು ನಾಮಾಭಿಮಾನಿ ಉಷಾದೇವಿಗೆ ಅನಂತ ಅನಂತ ನಮಸ್ಕಾರಗಳು ಭೂಮಾತ್ಯ ಕಲಾಭಿಮಾನಿ ಶನೇಶ್ವರ ದೇವರಿಗೆ ಅನಂತಾನಂತ ನಮಸ್ಕಾರಗಳು ಕರ್ಮಾಭಿಮಾನಿ ಪುಷ್ಕರನಿಗೂ ಅನಂತಾನಂತ ನಮಸ್ಕಾರಗಳು ಇಲ್ಲಿ ಛಾಯಾಪುತ್ರ ಅಂದರೆ ಶನೈಶ್ಚರ್ಯ ಸಂೇವಿ ಸೂರ್ಯನ ತೇಜಸ್ಸಿಗೆ ಹೆದರಿ ತನ್ನಂತೆ ಇರುವಂತಹ ಛಾಯಾ ಅನ್ನೋ ಮತ್ತೊಬ್ಬಳನ್ನು ನಿರ್ಮಾಣ ಮಾಡಿ ಸೂರ್ಯನ ಜೊತೆಗೆ ಇರುವಂತೆ ಆದೇಶವನ್ನು ಕೊಟ್ಟು ತಾನು ಬೇರೆ ಕಡೆಗೆ ಹೊರಡ್ತಾಳೆ ಸೂರ್ಯ ಸಮೆ ಎಂದೇ ತಿಳಿದು ಆ ಛಾಯೆಯಲ್ಲಿ ಪಡೆದ ಮಕ್ಕಳಲ್ಲಿ ಶನೈಶ್ಚರನೂ ಒಬ್ಬ ಅದಕ್ಕೆ ಅವನನ್ನು ಛಾಯಾತ್ಮಜ ಅಂತ ಕರೀತಾರೆ ಹುತವಃ ಅಂದರೆ ಅಗ್ನಿ कुतव अर्धांगिनी अग्निपत्न आगे वह स्वादेवी जीव प्रतति जीवर समूह